ಇದುವರಗಿನ ಎಲ್ಲ ಇಪ್ಪತ್ತ್ಮೂರು ಪದ್ಯಗಳಲ್ಲಿ ಏನು ಸಂಕ್ಷಿತ್ ತಾರತಮ್ಯದ ವಿಸ್ತಾರವನ್ನು ತಿಳಿಸಿದರು ಈಗ ಅದನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾರೆ ಹರಿಸಿರಿ ವಿರಿಂಚೀರ ಭಾರತಿ ಗರುಡ ಪಣಿಪತಿ ಷಣ್ಮಹೀಷಿಯರು ಗಿರಿಜಾ ನಾಗೇಶ ಸ್ಮರ ಪ್ರಾಣ ಅನಿರುದ್ಧ ಗುರುರತಿ ಮನು ದಕ್ಷ ಪ್ರವಾಹ ಮಾರುತ ಪ್ರವಾಹ ಮಾರುತ ಮಾನವಿ ಯಮ ಶಶಿ ದಿವಾಕರ ವರುಣ ನಾರದ ಪ್ರಸೂತಿ ಭೃಗು ಪರಮಾತ್ಮ ಸಿರಿಂದರೆ ಲಕ್ಷ್ಮೀದೇವಿ ವಿರಿಂಚಿ ಅಂದರೆ ಬ್ರಹ್ಮದೇವರು ಈರ ಅಂದರೆ ವಾಯುದೇವರು ಭಾರತೀ ದೇವಿ ಗರುಡದೇವರು ಪಣಿಪತಿ ಅಂದರೆ ಶೇಷದೇವರು ಷಣ್ಮಹಿಷಿಯರು ಪಾರ್ವತಿ ನಾಕೇಶ ಅಂದರೆ ನಾಕ ಅಂದರೆ ಸ್ವರ್ಗ ಅದಕ್ಕೆ ಈಶಾ ಅಂದರೆ ಇಂದ್ರ ಸ್ಮರ ಅಂದರೆ ಕಾಮ ಪ್ರಾಣ ಅಂದರೆ ಅಹಂಕಾರಿಕ ಪ್ರಾಣ ಅನಿರುದ್ಧ ಶಚಿ ಇಂದ್ರಪತ್ನಿ ಗುರು ಬೃಹಸ್ಪತ್ಯಾಚಾರ್ಯರು ಮನು ಕಾಮನ ಪತ್ನಿ ಮನು ದಕ್ಷ ಪ್ರವಾಹವಾಯು ಶತರೂಪ ಯಮ ಚಂದ್ರ ಸೂರ್ಯ ವರುಣ ನಾರದ ಅಗ್ನಿ ಪ್ರಸೂತಿ ಮತ್ತು ಭೃಗುಮನೀಪ ಇವರೆಲ್ಲರಿಗೂ ಕೂಡ ನಮಸ್ಕಾರವನ್ನ ಮಾಡ್ತೀನಿ ಅಂತ ಒಂದೇ ಪದ್ಯದಲ್ಲಿ ಇಷ್ಟು ಕಕ್ಷೆಯನ್ನು ಹೇಳಿ ಮುಂದೆ ವರ್ಸ್ತಾರೆ ಮತ್ತು ಈ ಪದ್ಯದಲ್ಲಿ ಪರಮಾತ್ಮನಿಂದ ಪ್ರಾರಂಭ ಮಾಡಿ ಭೃಗು ಋಷಿಗಳ ತನಕ ಸಂಗ್ರಹವಾಗಿ ತಾರತಮ್ಯವನ್ನು ತಿಳಿಸಿದರು ಮುಂದಿನ ಪದ್ಯದಲ್ಲಿ ಸಪ್ತರ್ಷಿಗಳಿಂದ ಚವನ ಋಷಿಗಳವರೆಗೆ ಸಂಗ್ರಹವಾಗಿ ತಾರತಮ್ಯವನ್ನು ತಿಳಿಸ್ತಾರೆ ವ್ರತತಿ ಜಾಸನ ಪುತ್ರರ ಎನಿಸುವ ವ್ರತಿವರ ಮರೀಚಿ ಅತ್ರಿ ವೈವಸ್ವತನು ತಾರ ಮಿತ್ರ ನಿರಋತಿ ಪ್ರವಹ ಮಾರುತನ ಸತಿ ಧನೇಶ ಅಶ್ವಿನಿಗಳಿಗೆ ಗಣಪತಿಯು ವಿಶ್ವಕ್ಸೇನ ಶೇಷ ಸುಶತರು ಮನುಗಳು ಉಚ್ಚಿಚ್ಚ ಚಾವನ ಮುನಿಗಳಿಗೆ ನಮಿಪೆ ವ್ರತತಿ ಅಂದರೆ ಬಳ್ಳಿಯಲ್ಲಿ ಜ ಹುಟ್ಟುವ ಕಮಲದಲ್ಲಿ ಆಸೀನಾಗುವಂತಹ ಬ್ರಹ್ಮನ ಪುತ್ರರು ಅಂಚ್ಕೊಳ್ಳುವಂತಹ ವ್ರತಿವರ ಅಂದರೆ ವೃತ್ತಿಷ್ಠರಲ್ಲಿ ಉತ್ತಮರಾಗಿರ್ತಕ್ಕಂಥ ಮರೀಚಿ ಅತ್ರಿ ಮೊದಲಾಗಿರ್ತಕ್ಕಂಥ ಸಪ್ತರ್ಷಿಗಳು ವೈವಸ್ವತ ಮನು ತಾರ ಮಿತ್ರನಾಮಕ ಸೂರ್ಯ ನೈಋತ್ಯ ದಿಕ್ಕಿಗೆ ಅಭಿಮಾನಿಯಾದ ನಿರಋತಿ ಪ್ರವಾಹವಾಯು ಪತ್ನಿಯಾಗಿರುವಂಥ ಪ್ರಾವಹೀ ದೇವಿ ಧನೇಶ ಅಂದರೆ ಕುಬೇರ ಅಶ್ವಿನಿಗಳಿಗೆ ಮತ್ತು ಗಣಪತಿ ವಿಶ್ವಕ್ಸೇನ ಶೇಷಶತಸ್ಥರು ಮನುಗಳು ಉಚಿತ ಚವನ ಋಷಿ ಇವರೆಲ್ಲರಿಗೂ ಕೂಡ ನಮಿಪೆ ಈ ಎರಡೂ ಪದ್ಯಗಳಲ್ಲಿ ಪರಮಾತ್ಮನಿಂದ ಪ್ರಾರಂಭ ಮಾಡಿ ತಾರತಮ್ಯವನ್ನು ಹೇಳ್ತಾ ಹೋಗ್ತಾರೆ ಹರಿ ಅಂದರೆ ಸರ್ವೋತ್ತಮನಾಗಿರುವಂತಹ ಸಿರಿ ಅಂದರೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು ನಿರ್ವಿಕಾರಳೋ ನಿತ್ಯಾಗಿರುವಂತಹ ಲಕ್ಷ್ಮೀದೇವಿ ಆಮೇಲೆ ವಿರಿ ಇಂಚಿ ಅಂದರೆ ಬ್ರಹ್ಮದೇವರು ಸೂಕ್ಷ್ಮ ಸೃಷ್ಟಿಯಲ್ಲಿ ವಾಸುದೇವರೂಪಿ ಪರಮಾತ್ಮ ಮಾಯಾದೇವಿ ದಂಪತಿಗಳಲ್ಲಿ ಜನಿಸುವಂತಹ ಜ್ಯೇಷ್ಠ ಪುತ್ರರು ರುಜುಗಣೋತ್ತಮರು ಆಗಿರುವಂತಹ ಚತುರ್ಮುಖ ಬ್ರಹ್ಮದೇವರಿಗೆ ವಿರಿ ಅಂತ ಹೆಸರು ಅತಿರೋಹಿತ ವಿಮಲ ವಿಜ್ಞಾನಿಗಳು ವಿಜ್ಞಾನ ತತ್ವಕ್ಕೆ ಅಭಿಮಾನಿಗಳಾಗಿರೋರು ಈರ ಅಂದರೆ ವಾಯುದೇವರು ವಾಯುಪತ್ನಿ ಭಕ್ತಿಗೆ ಅಭಿಮಾನಿಯಾಗಿರುವಂತಹ ಬುದ್ಧಿ ಅಭಿಮಾನಿಯಾಗಿರುವಂತಹ ಭಾರತೀ ದೇವಿ ಉಪಲಕ್ಷಣೆಯ ಅಲ್ಲಿ ಸರಸ್ವತೀ ದೇವಿಯನ್ನು ತಗೋಬೇಕು ಆಮೇಲೆ ಗರುಡ ದೇವರು ಚಿತ್ತಕ್ಕೆ ಅಭಿಮಾನಿಗಳು ಕಾಲನಾಮಕರೂ ಆಗಿರುವಂತಹ ತೈಜಸ ಅಹಂಕಾರ ಅಭಿಮಾನಿಯಾದ ಗರುಡ ದೇವರು ನಂತರದಲ್ಲಿ ಫಣಿಪತಿ ಅಂದರೆ ಶೇಷದೇವರು ಇದೇ ಕಕ್ಷೆಯಲ್ಲಿ ಬರುವಂತಹ ಮನೋಭಿಮಾನಿ ರುದ್ರದೇವರನ್ನು ಕೂಡಲ್ಲಿ ಪರಿಗಣನೆ ಮಾಡಬೇಕು ತಾಮಸ ಅಹಂಕಾರಕ್ಕೆ ಅಭಿಮಾನಿಯಾಗಿರುವಂತಹ ರುದ್ರದೇವರು ಕೃಷ್ಣನ ಷಣ್ಮಹಿಷಿಯರು ನೀಲ ಭದ್ರ ಮಿತ್ರರಿಂದ ಕಾಲಿಂದಿ ಲಕ್ಷಣ ಮತ್ತು ಅದಾದ ನಂತರದಲ್ಲಿ ರುದ್ರಪತ್ನಿಯಾಗಿರುವಂತಹ ಪಾರ್ವತಿದೇವಿ ಗರುಡ ಪತ್ನಿ ಸೌಪರ್ಣಿದೇವಿ ಶೇಷಪತ್ನಿ ವರುಣಿದೇವಿಯರು ನಂತರದಲ್ಲಿ ಸ್ವರ್ಗಾಧಿಪತಿಯಾದ ಇಂದ್ರ ಅದೇ ಕಕ್ಷೆಯಲ್ಲಿ ಬರುವಂತಹ ಕಾಮ ನಂತರ ತ್ವಗ್ ಅಭಿಮಾನಿಯಾಗಿರುವಂತಹ ನಲವತ್ತೊಂಬತ್ತು ಮರುದ್ಗಣಗಳಲ್ಲಿರುವಂತಹ ಅಹಂಕಾರಿಕ ಪ್ರಾಣ ಆಮೇಲೆ ಕಾಮಪುತ್ರ ಅನಿರುದ್ಧ ಮನ್ಮಥನ ಪತ್ನಿ ರತಿದೇವಿ ಉಪಸ್ಥತತ್ವಕ್ಕೆ ಅಭಿಮಾನಿಯಾಗಿರುವಂತಹ ಸ್ವಯಂಭೂಮನು ಹಸ್ತಕ್ಕೆ ಅಭಿಮಾನಿಯಾದ ದಕ್ಷ ದೇವಗುರುಗಳಾಗಿರುವಂತಹ ಬೃಹಸ್ಪತ್ಯಾಚಾರ್ಯರು ಇಂದ್ರ ಪತ್ನಿ ಶಚಿದೇವಿ ಈ ಆರು ಮಂದಿ ಸಮಾನಕ ಕ್ಷೇಲಿ ಬರುವಂಥವರು ಅದಾದ ನಂತರದಲ್ಲಿ ಪ್ರವಾಹವಾಯು ನಲವತ್ತೊಂಬತ್ತು ಮರುದ್ಗಣಗಳಲ್ಲಿ ಸೇರಿರೋರು ಭೂತವಾಯುವಿಗೆ ಅಭಿಮಾನಿ ಅದಾದಮೇಲೆ ಸ್ವಯಂಭೂ ಮನುವಿನ ಪತ್ನಿ ಶತರೂಪಾದೇವಿ ಅವಳಿಗೆ ಮನುವಿನ ಪತ್ನಿ ಆದ್ದರಿಂದ ಮಾನವಿ ಅಂತಲೂ ಹೆಸರಿದೆ ದಕ್ಷಿಣ ದಿಕ್ಪಾಲಕರಾಗಿರುವಂತಹ ಯಮಧರ್ಮ ದಿಗ್ ದೇವತೆಯಾದ ಚಂದ್ರ ವಿವಸ್ವಾನ್ ನಾಮಕ ಸೂರ್ಯ ಅವನೇ ದಿವಾಕರ ಈ ನಾಲ್ವರು ಕೂಡ ಒಂದೇ ಕಕ್ಷೆಯಲ್ಲಿ ಪರಿಗಣನೆ ಆಮೇಲೆ ಜಲಾಭಿಮಾನಿ ರಸಾಭಿಮಾನಿ ಸಮುದ್ರರಾಜ ಆದ ವರುಣದೇವ ನಂತರದಲ್ಲಿ ದೇವರ್ಷಿಗಳಾದ ನಾರದರು ಅದಾದ ನಂತರ ದೇವಮುಖ ನಾಮಕನಾಗಿರ್ತಕ್ಕಂಥ ಅಗ್ನಿ ಸುರಾಸ್ಯ ಸೂರ ಹಸ್ಯ ಸುರ ಅಂದರೆ ದೇವತೆಗಳ ಬಾಯಿ ಅಂದರೆ ಅಗ್ನಿ ಅಗ್ನಿಯ ಮೂಲಕ ಹವಿಸುತ್ತಲ್ಪೋದು ಆಮೇಲೆ ದಕ್ಷ ಪ್ರಜಾಪತಿಯ ಪತ್ನಿಯಾಗಿರುವಂತಹ ಪ್ರಸೂತಿದೇವಿ ಭಗವಂತನ ಸರ್ವೋತ್ತಮತ್ವವನ್ನು ಜಗತ್ತಿಗೆ ಸೇರಿಸಿ ಜಗತ್ತಿಗೆ ತಿಳಿಸಿರುವಂತಹ ಭೃಗು ಋಷಿಗಳು ಈ ಮೂರು ಜನ ಸಮಾನ ಪರಿಗಣನೆ ಹೀಗೆ ಒಂದನೇ ಕಕ್ಷೆಯಿಂದ ಹದಿನೈದನೇ ಕಕ್ಷೆ ಬರುವವರ ಎಲ್ಲ ವಿಚಾರಗಳನ್ನು ಎರಡು ಪದ್ಯಗಳಲ್ಲಿ ತಿಳಿಸ್ತಾರೆ ಅವರ ಅವರನ್ನೆಲ್ಲ ಸ್ಮರಣೆ ಮಾಡಿ ಅವರಿಗೆ ನಮಿಪೆ ನಮಸ್ಕಾರ ಮಾಡಿ ಮಾಡಬೇಕು ನಮಸ್ಕಾರವನ್ನು ಅಂತ ನಮಗೆ ತಿಳಿಸಿಕೊಡ್ತಾರೆ ಮುಂದಿನ ಪದ್ಯದಲ್ಲಿ ವ್ರತೀ ಅಂದರೆ ಲತಾ ಅಥವಾ ಬಳ್ಳಿ ಅಂತ ಕರೀತಾರೆ ವ್ರತತಿ ಲತಾ ಅಂತ ಅಮರಕೋಶದಲ್ಲಿ ಬರ್ತಾ ವ್ರತತಿ ಜಾಸನ ಅಂತ ಹೇಳಿದ್ರೆ ಶತ್ರುಮುಖ ಬ್ರಹ್ಮದೇವರು ಪದ್ಮನಾಭರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಸ್ವಇಚ್ಛೆಯಿಂದ ನಾಭಿಯಲ್ಲಿ ಉತ್ಪನ್ನವಾದ ಸುವರ್ಣಾತ್ಮಕವಾಗಿರ್ತಕ್ಕಂಥ ಕಮಲದ ಬಳ್ಳಿಯಲ್ಲಿ ಉಂಟಾದ ಕಮಲವನ್ನೇ ತನ್ನ ಆಸನವನ್ನಾಗಿ ಹೊಂದಿರೋರು ಚತುರ್ಮುಖ ಬ್ರಹ್ಮದೇವರು ಅದಕ್ಕೆ ವ್ರತತೀಜಾಸನ ಅಂತ ಚತುರ್ಮುಖ ಬ್ರಹ್ಮದೇವರಿಗೆ ಹೆಸರು ಆ ಬ್ರಹ್ಮದೇವರ ಮಾನಸ ಪುತ್ರರು ಅತ್ರಿ ಋಷಿ ಮರೀಚಿ ಮೊದಲಾದವರು ಮರೀಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಈ ಏಳು ಜನ ಮತ್ತು ವೈವಸ್ವತಮನು ಮತ್ತು ವಿಶ್ವಾಮಿತ್ರ ಇವರೆಲ್ಲರೂ ಕೂಡ ಒಂದೇ ಕಕ್ಷೆಯಲ್ಲಿ ಪರಿಗಣನೆ ಅತ್ರಿ ಋಷಿ ಮನ್ವಂತರದ ಸಪ್ತರ್ಷಿಗಳಲ್ಲಿ ಒಬ್ಬರು ಬ್ರಹ್ಮದೇವರ ಮಾನಸ ಪುತ್ರರು ಕರ್ದಮ್ಮನ ಪುತ್ರಿ ಅನಸೂಯ ಅತ್ರಿ ಋಷಿಗಳ ಪತ್ನಿ ಪರಮಾತ್ಮ ದತ್ತಾತ್ರೇಯನ ಹೆಸರಿನಿಂದ ಅತ್ರಿಪುತ್ರನಾಗಿ ಅವತಾರವನ್ನು ಮಾಡ್ತಾನೆ ಈತನ ಕಣ್ಣಿನಿಂದ ಚಂದ್ರ ಸೃಷ್ಟಿಗೆ ಬರ್ತಾನೆ ಅದರಿಗೆ ಚಂದ್ರನಿಗೆ ಅತ್ರಿ ಜ ಅತ್ರಿ ಅಂತ ಇತ್ಯಾದಿ ಎಲ್ಲ ಕರೆಯೋದು ಇನ್ನು ಮರೀಚಿ ಸ್ವಯಂಭೂಮನ್ವಂತರದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರರಲ್ಲಿ ಒಬ್ಬರಾಗಿರುವಂತಹ ಮರೀಚಿ ಋಷಿಗಳು ಈತನ ಪುತ್ರ ಕಶ್ಯಪ ಮಹಾಮುನಿಗಳು ಕರ್ಧಮ ಮುನಿಯ ಪುತ್ರಿ ಕಲಾದೇವಿನೇ ಈತನ ಹಿರಿಯ ಪತ್ನಿ ಊರ್ಣೆ ಅನ್ನೋಳು ಈತನ ಕಿರಿಯ ಪತ್ನಿ ಮಂತ್ರದೃಷ್ಟಾರರಾಗಿರ್ತಕ್ಕಂಥ ಮಹಾ ಋಷಿಗಳು ವಿವಸ್ವಂತ ಅನ್ನೋ ಆದಿತ್ಯನಿಂದ ತ್ರುವಿನ ಪುತ್ರ ಸೌಮ್ಯಾದೇವಿಯಲ್ಲಿ ಹುಟ್ಟಿದವ ಇವನಿಗೆ ಶ್ರಾದ್ದ ದೇವ ಮನು ಅಂತೆಲ್ಲ ಹೆಸರಿದೆ ಪ್ರಸಕ್ತ ವೈವಸ್ವತ ಮನ್ವಂತರಕ್ಕೆ ಅಧಿಪತಿ ಈತನು ಕೂಡ ಬ್ರಹ್ಮದೇವರ ಪುತ್ರ ಮುಂದಿನ ಕಕ್ಷೆಯಲ್ಲಿ ಬರುವಂತಹ ದೇವಗುರು ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರಾದೇವಿ ಆಮೇಲೆ ಮಿತ್ರನಾಮಕ ಸೂರ್ಯ ದ್ವಾದಶ ಒಬ್ಬ ಇವನು ಬುಧ ಅನ್ನೋ ಇಂದ್ರಿಯಕ್ಕೆ ಅಧಿಪತಿ ತತ್ವಾಭಿಮಾನಿ ದೇವತ ನೀರಋತಿ ನೈಋತ್ಯ ದಿಕ್ಕಿಗೆ ಅಭಿಮಾನಿ ಈತನ ಪತ್ನಿ ಹೆಸರು ದೀರ್ಘಾದೇವಿ ಈ ನಿರಋತಿ ದೈತ್ಯ ಯೋನಿಯಲ್ಲಿ ಹುಟ್ಟಿದರೂ ಕೂಡ ಪ್ರಹ್ಲಾದ ವಿಭೀಷಣರಂತೆ ಪರಮ ಭಾಗವತೋತ್ತಮ ಮುಂದೆ ಪ್ರವಹ ವಾಯುದೇವರ ಸತಿ ಭೂತ ಪಂಚಕಗಳಲ್ಲಿ ಒಂದಾಗಿರ್ತಕ್ಕಂಥ ವಾಯುತತ್ವದ ಅಭಿಮಾನಿ ಪ್ರವಾಹವಾಯು ಅವನ ಪತ್ನಿ ಪ್ರಾವಹಿ ಅಂತ ಹೆಸರು ಇಲ್ಲಿ ಬೃಹಸ್ಪತಿ ಪತ್ನಿ ತಾರ ಮಿತ್ರ ನಿರಋತಿ ಪ್ರಾವಹಿ ಈ ನಾಲ್ಕು ಮಂದಿ ಕೂಡ ಹದಿನೇಳನೇ ಕಕ್ಷೆಯಲ್ಲಿ ಬರುವಂತವರು ನಂತರದಲ್ಲಿ ಧನಾಧಿಪತಿಯಾಗಿರುವಂತಹ ಕುಬೇರ ಉತ್ತರ ದಿಕ್ಕಿನ ದಿಕ್ಪಾಲಕ ವಿಶ್ರವಸ ಅನ್ನ ಬ್ರಹ್ಮನಿಂದ ಇಲಬಿಲೆಯಲ್ಲಿ ಹುಟ್ಟಿದವನು ಇವನಿಗೆ ಸೋಮ ಅಂತಲೂ ಹೆಸರಿದೆ ಈ ಕಾರಣದಿಂದಲೇ ಉತ್ತರ ದಿಕ್ಕಿಗೆ ಸೌಮ್ಯ ಅಂತ ಹೆಸರು ಬಂದಿದೆ ನರವಾಹನ ಇವನು ರುದ್ರದೇವರಿಗೆ ಆಪ್ತಮಿತ್ರ ಆಮೇಲೆ ಅಶ್ವಿನಿ ದೇವತೆಗಳು ದೇವತೆಗಳ ವೈದ್ಯರು ನಾಸಿಕೇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ನಾಸತ್ಯ ಮತ್ತು ದಸರಾ ಅಂತ ಸೂರ್ಯ ಪತ್ನಿಯಾಗಿರ್ತಕ್ಕಂಥ ಸೌಮ್ಯಾದೇವಿಯು ಕುದುರೆ ರೂಪದಿಂದಿದ್ದಾಗ ಸೂರ್ಯನಿಂದ ಜನಿಸಿರುವಂತಹ ಅವಳಿ ಮಕ್ಕಳು ಅದರಿಂದ ಅವರಿಗೆ ಅಶ್ವಿನಿ ದೇವತೆಗಳು ಅಂತ ಹೆಸರಾಯಿತು ಪಾಂಡುರಾಜನ ದ್ವಿತೀಯ ಪತ್ನಿ ಮಾದರಿ ಇವರ ಮಂತ್ರಬಲದಿಂದ ನಕುಲ ಮತ್ತು ಸಹದೇವರನ್ನು ಪಡ್ಕೊಂಡ್ಳು ಅಂತ ಮಹಾಭಾರತ ತಿಳಿಸ್ತಾ ಶೂದ್ರ ಜಾತಿಗೆ ಸೇರಿರುವಂತಹ ದೇವತೆಗಳು ಗಣಪತಿ ಪಾರ್ವತಿಪುತ್ರನಾದ ವಿನಾಯಕ ಭೂತಾಕಾಶಕ್ಕೆ ಅಭಿಮಾನಿ ಶಬ್ದ ಗುಣಕ್ಕೆ ಅಭಿಮಾನಿಯಾಗಿರೋನು ಪರಮಾ ಗಣಪತಿ ವಿಶ್ವಮರ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿ ತಾನು ಗಜಮುಖನಾದ ಅಂತ ಉಪನಿಷತ್ತು ವರ್ಣನೆ ಮಾಡ್ತಾಯಿದೆ ಆದಿಪೂಜಿತನಾದವನೇ ಗಣಪತಿ ಇನ್ನು ವಿಶ್ವಕ್ಸೇನ ವೈದೇವರ ಪುತ್ರ ನೈವೇದ್ಯ ಕಾಲದಲ್ಲಿ ಏನು ಪರದೆಯನ್ನು ಅಡ್ಡವಾಗಿ ಹಿಡಿತಾರಲ್ಲ ಆ ವಸ್ತ್ರಕ್ಕೆ ಅಭಿಮಾನಿಯಾದವನು ವಿಶ್ವಕ್ಸೇನಾ ಶೇಷ ಸುಶತರು ಅಂದರೆ ಎಂಬತ್ತೈದು ಮಂದಿ ಶೇಷ ಶೇಷಶತಸ್ಥರು ಅಂತ ಸೋಮಪಾನಾರ್ಹರಾಗಿರ್ತಕ್ಕಂಥ ನೂರು ಮಂದಿ ದೇವತೆಗಳು ಅವರಲ್ಲಿ ಉತ್ತಮ ಕಕ್ಷಗೆ ಸೇರಿರುವಂತಹ ಹದಿನೈದು ಜನನ್ನು ಕಳೆದು ಉಳಿದ ಎಂಬತ್ತೈದು ಮಂದಿಗೆ ಶೇಷಶತಸ್ಥರು ಅಂತ ಇನ್ನು ಮನುಗಳು ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಸ್ವರ್ಗದಲ್ಲಿ ಹದಿನಾಲ್ಕು ಮಂದಿ ಇಂದ್ರರು ಭೂಮಿಯಲ್ಲಿ ಹದಿನಾಲ್ಕು ಮಂದಿ ಮನುಗಳು ರಾಜ್ಯಭಾರವನ್ನು ಮಾಡ್ತಾರೆ ಈ ಹದಿನಾಲ್ಕು ಮಂದಿ ಮನುಗಳಲ್ಲಿ ದಕ್ಷ ಸ್ವಯಂಭೂಮನೋ ವೈವಸ್ವತಮನೋ ಈ ಮೂರು ಮಂದಿಯನ್ನು ಬಿಟ್ಟು ಉಳಿದ ಹನ್ನೊಂದು ಮಂದಿ ಮನುಗಳು ಆದಿತ್ಯ ಒಬ್ಬ ಮಹರ್ಷಿ ಅಂಗೇರಸನ ಪುತ್ರ ಬೃಹಸ್ಪತಿ ಮತ್ತು ಸಂವರ್ತ ಈತನ ತಮ್ಮಂದಿರು ಆಮೇಲೆ ಚವಾನ ವರ್ಣಪುತ್ರನಾದ ಭೃಗು ಪುತ್ರ ಪುಲೋಮೆ ಈತನ ತಾಯಿ ಪುಲೋಮೆಯ ಗರ್ಭದಲ್ಲಿರುವಾಗ ಒಬ್ಬ ರಾಕ್ಷಸ ಪುಲೋಮೆಯನ್ನು ಅಪಹಾರ ಮಾಡ್ತಾನೆ ಆಗ ಆ ಪುಲೋಮೆ ಭಯಗ್ರಸ್ತಳಾಗಿ ಆ ಸಂದರ್ಭದಲ್ಲಿ ಗರ್ಭದಿಂದ ಶಿಶು ಚುತವಾಯಿತು ಈ ಕಾರಣದಿಂದ ಛವನ ಅಂತ ಹೆಸರು ಬಂತು ಶಿಶು ಆ ರಾಕ್ಷಸನನ್ನು ಕ್ರೂರ ದೃಷ್ಟಿಯಿಂದ ನೋಡಿತು ತಕ್ಷಣ ರಾಕ್ಷಸ ಸುಟ್ಟು ಊದಿಯಾದ ದೈತ್ಯಗುರುಗಳಾದ ಶುಕ್ರಾಚಾರ್ಯರು ಈತನ ಸಹೋದರರು ಶರ್ಯತಿಯ ಪುತ್ರಿ ಸುಕನ್ಯನ ಲಗ್ನವಾಗಿ ಪ್ರಮತಿಯಂತ ಪುತ್ರನನ್ನು ಪಡೆದ ಹೀಗೆ ಇವರಿಷ್ಟು ತಾರತಮ್ಯ ಮನೆಯಲ್ಲಿ ತಿಳಿಸ್ತಾರೆ ಅವರೆಲ್ಲರನ್ನೂ ಸ್ಮರಣೆ ಮಾಡಿ ಅವರಿಗೆ ಆ ನಮೀಪೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಅಂತ ತಿಳಿಸ್ಕೊಟ್ರು